ಗಣೇಶ ಏಕದಂತ ಗಜಮುಖ ಭಕ್ತರ ಸಹವಾಸ ಸುಖಗಳನ್ನು ಕರುಣೆ ಮಾಡುವಂತಹ ಕರುಣಿಸುವಂತಹ ಕೃಪಾಳು ಅಂತ ಏಕದಂತ ಇಭೇಂದ್ರ ಮುಖ ಚಾಮೀಕರಕೃತ ಸುಭೂಷಣಾಂಗ ಕೃಪಾ ನೋಡು ವಿಜ್ಞಾಪಿಸುವ ಎಣಿ ತಿಂದು ನೌಕನೀಯನ ತುತಿಸುತ್ತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮಕರುಣದಲ್ಲಿ ಏಕದಂತ ಇಭೇಂದ್ರ ಮುಖ ಗಜರಾಜನಂತಹ ಚಾಮೀಕರ ಕೃತ ಚಾಮೀಕರ ಅಂದರೆ ಚಿನ್ನ ಚಿನ್ನದಿಂದ ಮಾಡಲ್ಪಟ್ಟಂತಹ ಉತ್ತಮ ಆಭರಣಗಳಿಂದ ಸೊಗಸಾಗಿ ಅಲಂಕೃತನಾದವನೇ ಬಹಳವಾಗಿ ಕಂಗೊಳಿಸುವ ದೇಹವನ್ನ ಹೊಂದಿರುವಂಥವನೇ ಕೃಪಾ ನೋಡು ವಿಜ್ಞಾಪಿಸುವೇ ಇನ್ನಿತ್ತಿಂದು ನನ್ನ ಮೇಲೆ ಕರುಣಾಪೂರ್ಣ ದೃಷ್ಟಿಯಿಂದ ನೋಡು ನಾನು ಈ ರೀತಿಯಾಗಿ ನನಗೆ ವಿಜ್ಞಾಪನೆಯನ್ನು ಮಾಡ್ತೀನಿ ನೋಕನೀಯನ ತುತಿಸುತಿಪ್ಪ ಪರಮಾತ್ಮ ಸ್ತೋತ್ರ ಮಾಡುವಂತಹ ವಿವೇಕಿಗಳ ಸಹವಾಸ ಸುಖಗಳ ಅವರ ಸಹವಾಸವನ್ನು ತನ್ಮೂಲಕ ಸುಖವನ್ನು ನೀ ಕರುಣಿಸುವುದು ಯಗೆ ಸಂತದ ಸದಾ ಕಾಲ ಸಜ್ಜನರ ಸಹವಾಸವನ್ನು ಕರುಣಿಸು ಪರಮಕರುಣದಲ್ಲಿ ನಿನ್ನ ಕರುಣ್ಯದಿಂದಲೇ ಸಜ್ಜನರ ಸಹವಾಸ ವಿವೇಕಗಳ ಒಡನಾಟ ಇದೆಲ್ಲವೂ ಕೂಡ ಆಗಬೇಕು ಅದನ್ನು ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ ಏಕದಂತ ಅಂದರೆ ಒಂದು ದಂತವನ್ನು ಗಣೇಶ ಲೇಖಕನೇ ಮಾಡಿಕೊಂಡಿದ್ದರಿಂದ ಅವನನ್ನು ಏಕದಂತ ಅಂತ ಪ್ರಸಿದ್ಧ ಅಂತ ಕರೀತಾರೆ ದೈತ್ಯನೊಬ್ಬನ ಸಂಹಾರಕ್ಕೆ ಒಂದು ದಂತವನ್ನ ಕಿತ್ತೆಸೆದು ಏಕದಂತ ಅಂತ ಕರೆಸ್ಕೊಂಡ ಅಂತ ಉಲ್ಲೇಖವನ್ನು ಕೂಡ ಹೇಳ್ತಾರೆ ನ ಕರ್ಮಣ ವರ್ಧತೆ ನೋಕನೀಯ ಯಾವುದೇ ಕರ್ಮವನ್ನು ಮಾಡೋದ್ರಿಂದ ಬೆಳೆಯೋದೂ ಇಲ್ಲ ಮಾಡದೇ ಬಿಡೋದರಿಂದ ಕಡಿಮೆಯಾಗೋದು ಇಲ್ಲ ವೃದ್ಧಿ ಪರಮಾತ್ಮ ಅದಕ್ಕೆ ನೋಕನೀಯ ಅಂತ ಕರೀತಾರೆ ಸರ್ವಥ ಕರ್ಮಾತೀತನಾದವನು ಪರಮಾತ್ಮ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾನೆ ನಮಾಂ ಕರ್ಮಾಣಿ ಲಿಂಪಂತಿ ನಮೈ ಕರ್ಮ ಫಲೇ ಸ್ಪೃಹಾ ಇತಿಮಾಂ ಯೋ ಅಭಿಜಾನಾತಿ ಕರ್ಮ ಬಿರ್ನ ಸಬದ್ಧತೆ ಜ್ಞಾನಿಗಳ ಸಹವಾಸ ಮತ್ತೆ ಜ್ಞಾನಕ್ಕೆ ಕಾರಣ ಆಗೋದ್ರಿಂದ ಅದೇ ಸುಖ ಮನಸ್ಸಿಗೆ ಜ್ಞಾನಿಗಳ ಸಂಘ ಆಗಬೇಕು ಅಂತಾದರೆ ಗಣಪತಿ ಮೊದಲಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಕರುಣೆಯ ದೃಷ್ಟಿ ಕೂಡ ಅದಕ್ಕೆ ಅಂತಲೇ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇಭ ಅಂದರೆ ಆನೆ ಇಭೇಂದ್ರ ಅಂದ್ರೆ ಗಜೇಂದ್ರ ಇಭೇಂದ್ರ ಮುಖ ಅಂದರೆ ಗಜಮುಖ ಅಂತ ಅರ್ಥ ಲೇಖಕನಾದ ಗಣಪತಿಗೆ ಲೇಖನಿ ಅನ್ನೋದು ಅವನ ಒಂದು ದಂತವೇ ಬೇರೆ ಯಾವುದೋ ರೆನಾಲ್ಡ್ ಸ್ಪೆನ್ನೋ ಮತ್ತದೋ ಅಲ್ಲ ಒಮ್ಮೆ ಪರಶುರಾಮ ದೇವರ ಕೈಲಾಸಕ್ಕೆ ಹೋದಾಗ ಅಲ್ಲಿ ಬಾಗಿಲಲ್ಲಿರುವಂಥ ಗಣೇಶ ತಡಿತಾನೆ ಪರಶುರಾಮ ಅವನ ಒಂದು ದಂತವನ್ನು ಮೂರಿದು ಕೈ ಕೊಟ್ಟ ಒಂದು ಸಂಸ್ಕೃತದ ಗಾದೆ ಮಾತು ಪ್ರಸಿದ್ಧ ಗಾದೆ ಮಾತು ಹೇಳ್ತಾ ಇದೆ ಕೋಪೋಪಿ ದೇವಸ್ಥೆ ವರೇಣ ತುಲ್ಯ ದೇವತೆಗಳು ಕೋಪ ಮಾಡಿಕೊಂಡ್ರೂ ಕೂಡ ಅದು ವರಕ್ಕೆ ಸಮಾನ ಆಗುತ್ತೆ ಅಂತ ಈ ರೀತಿಯಾಗಿ ಪರಶುರಾಮದೇವರ ಅಭಿಪ್ರಾಯ ಈ ರೀತಿಯಾಗಿ ಇತ್ತು ಅಂತ ತಿಳಿಸ್ತಾರೆ ಮಗು ನೀನು ನಿನ್ನ ಗುರು ಪಿತನೂ ರುದ್ರದೇವರ ಸೇವೆಯನ್ನು ಮಾಡಿದ್ದಾಗಿದೆ ನಿನ್ನ ಭಗವಂತನ ಸೇವೆಯನ್ನು ಮಾಡು ವೇದವ್ಯಾಸರ ಬಳಿಗೆ ಹೋಗಿ ಅವರ ಭಾರತಾದಿ ಗ್ರಂಥಗಳನ್ನು ನಿನ್ನ ಈ ಮುರಿದ ದಂತದಿಂದಲೇ ಬರೆದು ಅದನ್ನು ಲಿಪಿಬದ್ಧಗೊಳಿಸು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಅದನ್ನು ಹೀಗೆ ಹೇಳಿದೆ ಪರಶುರಾಮನೊಂದಿಗೆ ಜಗಳದಲ್ಲಿ ಗಣೇಶನ ದಂತ ಮುರಿತು ಅಂತ ಹೇಳಿದರೆ ಆ ಮುರಿದ ದಂತವನ್ನು ಸದಾ ಕೈಯಲ್ಲಿ ಗಣೇಶ ಯಾಕೆ ಹಿಡ್ಕೊಂಡ ಆ ರೀತಿಯಾಗಿ ಪ್ರದರ್ಶನವನ್ನು ಯಾಕೆ ಮಾಡ್ತಾನೆ ಅಂತ ಯಾಕೆ ವಿಜಯದ ಸಂಕೇತ ಆಗಿದ್ದರೆ ಅದನ್ನು ಹಿಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಇಲ್ಲಿ ಇವರು ಹೇಳುವ ರೀತಿ ಏನು ಅಂತ ಹೇಳಿದರೆ ಪರಶುರಾಮನ ಜೊತೆಗೆ ಜಗಳದಲ್ಲಿ ಗಣೇಶನ ದಂತ ಮುರಿದಿದೆ ಅಂತ ಹೇಳಿದ್ರೇನೋ ಪರಶುರಾಮ ಸಾಕ್ಷಾತ್ ಪರಮಾತ್ಮ ಅವನ ಜೊತೆ ಯುದ್ಧದಲ್ಲಿ ಈ ರೀತಿ ಆಗಿದೆ ಅಂತಂದರೆ ಅಪಜಯ ಆಗಿರೋದನ್ನು ಯಾರು ತಾನೇ ಪ್ರದರ್ಶನ ಮಾಡ್ತಾರೆ ಅದರಿಂದ ಆ ರೀತಿಯಲ್ಲ ಪರಶುರಾಮ ಪ್ರೀತಿಯಿಂದ ಅನುಗ್ರಹ ಮಾಡಿ ಕೈಯಲ್ಲಿಟ್ಟ ಅಂತ ಅದನ್ನು ಭಕ್ತಿಯಿಂದನೇ ಹಿಡ್ಕೊಂಡಿಯಾನೆ ಗಣೇಶ ಅಂತ ತಿಳಿಸ್ತಾರೆ ಭಗವಂತನಿಗೆ ಪರಮಾತ್ಮನಿಗೆ ಗಣೇಶನಲ್ಲಿ ಪ್ರೀತಿ ಇರೋದರಿಂದಲೇ ಅವನಿಗೆ ಮೊದಲ ಪೂಜೆಯ ವರವನ್ನು ಭಗವಂತ ಕೊಟ್ಟಿಯಾನೆ ರುದ್ರದೇವರು ವರ ಕೊಟ್ಟಿದ್ದ ಹೌದು ಅನುಮೋದನೆ ಮಾಡಿದವನು ಪರಮಾತ್ಮ ಅಂತ ಅರ್ಥ ರುದ್ರದೇವರ ವರ ಕೆಲವು ಕಡೆ ಆಗೋದು ಇದೆ ರುದ್ರದೇವರಿಂದ ಅವಧ್ಯತ್ವ ವರವನ್ನು ಪಡೆದಿರತಕ್ಕಂಥ ರಾವಣಾದಿಯ ಸುರರು ಹರಿವಾಯುಗಳ ಕೈಯಲ್ಲಿ ಮರಣ ಹೊಂದಿರೋದನ್ನು ರಾಮಾಯಣ ಮಹಾಭಾರತ ಭಾಗವತ ಇಂಥ ಅನೇಕ ಪುರಾಣಾದಿಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ಆದ್ದರಿಂದ ಭಗವಂತನೂ ರುದ್ರದೇವರು ಕೊಟ್ಟಿರ್ತಕ್ಕಂಥ ತಾನೂ ಆವರವನ್ನು ಕೊಟ್ಟಿಯಾನೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ ಸರ್ವಾಗ್ರೇತವ ಪೂಜಾಚ ಪೂಜಾ ಚ ಸುರೋತ್ತಮ ಸರ್ವ ಕಾರ್ಯಗಳಲ್ಲಿ ಮೊದಲಿದೆ ನಿನಗೆ ಪೂಜೆ ಅಂತ ನಾನು ನಿನಗೆ ಇಂತಹ ಒಂದು ಮುಖ್ಯವಾದ ವರವನ್ನು ಕೊಟ್ಟಿದ್ದೀನಿ ಅಂತ ಪುರಂದರದಾಸರು ಕುರುಕಿಯಲ್ಲಿ ಅದನ್ನು ತಿಳಿಸ್ತಾರೆ ವಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಗ್ನೆ ಇದಂಟು ಆದಿಯಲ್ಲಿ ಗಜಮುಖನ ಅರ್ಚಿಸಿ ಆರಂಭಿಸಲು ಆವಾ ಬಗೆ ಕಾರ್ಯತೀ ಸಿದ್ಧಿಗೊಳಿಸಿ ಮೋದಿಂ ಸಲಿಸುವ ಮನದಿಷ್ಟವಾನ್ ಆದ್ದರಿಂದ ಭಗವಂತನ ಆಜ್ಞೆ ಇದಕ್ಕೆ ಉಂಟು ಅಂದರೆ ಅವನಿಗೆ ಕೊಟ್ಟಿರ್ತಕ್ಕಂಥ ಈ ವರ ಏನಿದೆ ಅದಕ್ಕೆ ಭಗವಂತನೂ ಕೂಡ ಮೊದಲ ಪೂಜೆ ಅನ್ನೋದನ್ನು ಅನುಮೋದನೆ ಮಾಡಿ ಕೊಟ್ಟಿಯಾನೆ ಅಂತಲೇ ಅರ್ಥ ಇನ್ನೊಂದು ಕಡೆ ಏಕದಂತ ಅಂದರೆ ಈ ರೀತಿಯಾಗಿ ತಿಳಿಸ್ತಾರೆ ಒಮ್ಮೆ ಗಣೇಶ ಭೂಲೋಕದಲ್ಲಿ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡಿ ಊಟ ಮಾಡಿ ಬೆಳದಿಂಗಳ ರಾತ್ರಿಯಲ್ಲಿ ಆನಂದದಿಂದ ಇಲಿ ತನ್ನ ವಾಹನ ಅದರ ಬೆನ್ನೇರಿ ಕೈಲಾಸದ ಕಡೆಗೆ ಸವಾರಿ ಮಾಡ್ತಿದ್ದ ಆಗ ದಾರಿಯಲ್ಲಿ ಒಂದು ಹಾವು ಅಡ್ಡ ಬಂದಿದ್ದನ್ನು ಕಂಡು ಇಲಿ ಹೆದರಿ ಉರುಳು ಹೋಯಿತು ಆಗ ಗಣೇಶ ಕೆಳಗೆ ಬಿದ್ದ ಆಗ ಅವನ ಹೊಟ್ಟೆ ಒಡೆದು ಹೋಯಿತು ಒಳಗೆ ತುಂಬಿರ್ತಕ್ಕಂಥ ಮೋದಕ ಎಲ್ಲ ನೆಲದಲ್ಲಿ ಚಲ್ಲಾ ಪಿಲಿಯಾಗಿ ಬಿತ್ತು ನಂತರ ಗಣೇಶ ಮತ್ತೆ ಆ ಎಲ್ಲವನ್ನು ಹೊಟ್ಟೆಯೊಳಗೆ ಸೇರಿಸ್ಕೊಂಡು ಅದೇ ಹಾವನ್ನು ಹೊಟ್ಟೆಗೆ ಬಿಗಿಯಾಗಿ ಸುತ್ತಕೊಂಡ ಮೇಲೆ ಆಗಸದಲ್ಲಿರುವಂಥ ಚಂದ್ರ ನೋಡಿನಕ್ಕ ಗಣೇಶ ಕೋಪದಿಂದ ಈ ದಿನ ನಿನ್ನನ್ನು ಯಾರೂ ನೋಡದೇ ಇರಲಿ ನೋಡಿದರೆ ಅವರಿಗೆ ಬಿತ್ಯಾಪವಾದ ಬರಲಿ ಅಂತ ಶಾಪ ಕೊಟ್ಟು ತನ್ನ ಏಕದಂತವನ್ನು ತಾನೆ ಕಿತ್ತು ಅವನಿಗೆ ಎಸೆದ ಇದು ಹಾಸ್ಯಕ್ಕಾಗಿ ಮಕ್ಕಳಿಗೆ ಮನೋರಂಜನೆಗಾಗಿ ಕಾಲ್ಪನಿಕ ಕಥೆಯನ್ನು ಹೇಳಿರೋದಷ್ಟೆ ಗಣೇಶ ಬಿದ್ದ ಮಾತ್ರಕ್ಕೆ ಅವನ ಹೊಟ್ಟೆ ಹೊಡೆಯುತ್ತಾ ಸರ್ವತ ಇಲ್ಲ ಅದು ಮೃದ್ಭವ ಅಂದರೆ ಮಣ್ಣಿನಿಂದ ಆಗಿರೋದು ಹೌದು ಅದನ್ನು ದಾಸರೇ ಮೃದ್ಭವ ನಿನಗೆ ಅಂತ ಹೇಳ್ತಾರೆ ಮೃದ್ಭವ ಅಂದರೆ ವರ್ಷದಲ್ಲಿ ಮಾಡುವಂತಹ ಮಣ್ಣಿನ ಪೂಜೆಗಳಲ್ಲಿ ವಿನಾಯಕನ ಪೂಜೆಯು ಒಂದು ಎಲ್ಲರೂ ಮಣ್ಣಿನಿಂದ ಅವನನ್ನ ಮಾಡಿ ಆ ಪೂಜೆ ಮಾಡೋದು ಆದರೆ ಈ ರೀತಿಯಾಗಿ ಹೇಳಿದ್ದು ಮಕ್ಕಳಿಗೆ ಮನೋರಂಜನೆ ಬರಲಿ ಅಂತ ಇಷ್ಟೇ ವಿಚಾರ ಹೊರತು ಬೇರೆ ಅಲ್ಲ ಇನ್ನು ಪದ್ಮನಾಭದಾಸ್ ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಅಗಸ್ತ್ಯ ಮುನಿ ಪ್ರತಿನಿತ್ಯ ಕಾಶಿಯಿಂದ ಗಂಗಾ ಜಲವನ್ನು ರಾಮೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡುವ ವ್ರತವನ್ನು ಧಾರಣೆ ಮಾಡಿ ಪರಮಾತ್ಮನನ್ನ ತಪಸ್ಸಿನಿಂದ ಹೊಲಿಸ್ಕೊಂಡು ಒಂದು ಮಣ್ಣಿನ ಕೊಡವನ್ನು ಪಡ್ಕೋತಾನೆ ಪರಮಾತ್ಮ ಹೇಳಿದ ಇದನ್ನು ನೆಲದ ಮೇಲೆ ಇಡಬೇಡ ಇಟ್ಟರೆ ಒಡೆದು ಹೋಗತ್ತೆ ಅಂತ ಒಂದು ಆ ಋಷಿ ಮುನಿ ಆ ಕೊಡದಿಂದ ಗಂಗಾ ತರುವಾಗ ದಾರಿಯಲ್ಲಿ ದೇಹ ಬಾಧೆ ನಿಮಿತ್ತ ಅದನ್ನು ಗಣೇಶನ ಕೈಗೆ ಕೊಡವನ್ನು ಕೊಟ್ಟು ನೆಲದ ಮೇಲೆ ಇಡಬೇಡ ಅಂತ ಹೇಳಿ ಹೋಗ್ತಾನೆ ಆ ಗಣೇಶ ಆ ದಿನ ಗಣೇಶ ಚತುರ್ಥಿ ಮನೆ ಮನೆಗಳಲ್ಲಿ ಮೋದಕ ಸಮಾರಾಧನೆಯನ್ನು ಪೂಜೆಯನ್ನು ಸ್ವೀಕಾರ ಮಾಡಿ ಬರ್ತಾಯಿದ್ದ ಆ ಗಣೇಶನ ಕೈಗೆ ಈ ಮುನಿ ಕೊಡವನ್ನ ಕೊಟ್ಟ ನೆಲದ ಮೇಲೆ ಇಡಬೇಡ ಅಂತ ಮತ್ತೆ ಮತ್ತೆ ಹೇಳಿ ಆದರೆ ಆ ಮುನಿ ಹಿಂತಿರುಗಿ ಬರೋದ್ರೊಳಗೆ ಗಣೇಶ ಕೊಡವನ್ನು ನೆಲದ ಮೇಲೆ ಇಟ್ಟಿದ್ದ ಅದು ಒಡೆದು ಹೋಯಿತು ಆ ಕೊಡದಂತೆ ನಿನ್ನ ಹೊಟ್ಟೆನೂ ಒಡೆಯಲಿ ಅಂತ ಮುನಿ ಶಾಪ ಕೊಟ್ಟಿದ್ದ ಅದರಿಂದ ಗಣೇಶನ ಹೊಟ್ಟೆ ಒಡೆದೋಯಿತು ಅಂತ ಇದೆಲ್ಲವೂ ಕೂಡ ಕಾಲ್ಪನಿಕ ಕಥೆಗಳು ಮಕ್ಕಳಿಗೆ ಅಭಿರುಚಿಗಾಗಿ ಪುರಾಣ ಕೇಳುವ ಅಭಿರುಚಿ ಬರಲಿ ಅಂತ ಹೇಳಿದ್ದಷ್ಟೆ ಆದರೆ ವಾಸ್ತವಿಕವಾಗಿ ಚಂದ್ರ ಗಣೇಶನಿಗೆ ಹಾಸ್ಯ ಮಾಡಲಿಲ್ಲ ಗಣೇಶನೂ ಚಂದ್ರನಿಗೆ ಶಾಪ ಕೊಟ್ಟಿಲ್ಲ ದಂತದಿಂದ ಹೊಡೆಯಲೂ ಇಲ್ಲ ಚಂದ್ರನನ್ನು ತಲೆಯ ಮೇಲೆ ಹೊತ್ತಿದ್ದಾನೆ ಗಣಪತಿ ಮೂರು ಕಣ್ಣಿನ ಸುತ್ತ ಮುರಿದಿಟ್ಟ ಚಂದ್ರನ ಧೀರಥ ಗಣನಾಥನೇ ಅಮ್ಮಯ್ಯ ಅಂತ ಕನಕದಾಸರು ಹಾಡ್ತಾರೆ ದಂತ ಮುರಿದು ಚಂದ್ರನಿಗೆ ಎಸೆಯುವಂತಹ ಧೀರ ಗಣನಾಥ ಅಂತ ವಿವರಣೆ ಕೊಟ್ಟಿದ್ದಾರೆ ಅಂದರೆ ಮುರಿದಿಟ್ಟಂತೆ ವಕ್ರವಾಗಿ ಕಾಣುವ ಸುಂದರವಾದ ಬಾಲಚಂದ್ರವನ್ನು ತಲೆಯಲ್ಲಿ ಧಾರಣೆ ಮಾಡಿದಾನೆ ಗಣನಾಥ ಅಂತ ಈ ರೀತಿಯಾಗಿ ಅರ್ಥ ಗಣಪತಿಯ ಧ್ಯಾನ ಶ್ಲೋಕದಲ್ಲಿ ತಿಳಿಸ್ತಾರೆ ಹಸ್ತೀಂದ್ರಾನನ ಮಿಂದು ಚೂಡ ಮರಣ ಛಾಯಾಂ ಪಾಲಚಂದ್ರ ಅನ್ನೋದು ಗಣೇಶನ ನಾಮಗಳಲ್ಲಿ ಒಂದು ನಯನೇ ಪಾಲಚಂದ್ರಸ್ತು ಅಂತ ನನ್ನ ಕಣ್ಣುಗಳನ್ನು ಚಂದ್ರಚೂಡ ಗಣೇಶ ಕಾಪಾಡಲಿ ಅಂತ ಗಣೇಶ ಕವಚವೇ ಹೇಳ್ತಾ ಇದೆ ಅರ್ಚನೆಯಲ್ಲೂ ಪಾಲಚಂದ್ರಾಯ ನಮಃ ಧೂರ್ಮ ಯುಗ್ಮ್ ಸಮರ್ಪಯಾಮಿ ಅಂತ ಸ್ತೋತ್ರ ಮಾಡ್ತೀವಿ ಗರ್ಭಿ ಆ ಚಂದ್ರಗೆ ಸ್ಥಿರಶಾಪ ಕೊಟ್ಟನೇ ಅಂದರೆ ವಾದರಾಜರು ಹೇಳಿದರು ಪುರಾಣಗಳಲ್ಲಿ ಶಾಪ ಕೊಟ್ಟಂತೆ ವರ್ಣನೆ ಕಂಡು ಕೂಡ ಅದು ಕಂಡು ಬಂದರೂ ಕೂಡ ಅದು ಚಂದ್ರನಿಗೆ ಶಾಪ ಅಲ್ಲ ಚಂದ್ರ ನಿನಗೆ ಲೋಕಾಪವಾದ ಬರಲಿ ಅಂತಲೂ ಹೇಳಿಲ್ಲ ನಿನ್ನ ದರ್ಶನ ಮಾಡುವಲ್ಲಿ ವಿಲಂಬ ಪ್ರವೃತ್ತಿಯ ಮಾಡುವಂತಾ ಲೋಕಕ್ಕೆ ಲೋಕಾಪವಾದ ಬರಲಿ ಅದನ್ನು ಪರಿಹಾರ ಮಾಡೋದಕ್ಕೆ ಶ್ರೀಕೃಷ್ಣನ ಮಹಿಮೆಯನ್ನು ಸ್ತೋತ್ರ ಮಾಡುವಂತಹ ಶಮಂತ ಶ್ರವಣ ಮಾಡಲಿ ಅದರಿಂದ ಸರ್ವಕಷ್ಟ ಪರಿಹಾರ ಅಂತ ಶಾಪ ತದಾ ಪ್ರವೃತ್ತಿ ಲೋಕೋಯಂ ದ್ವಿತೀಯಾಯಾಮ ಕೃತರ ಅಂದಿನಿಂದ ಲೋಕ ದ್ವಿತೀಯ ಅತಿಥಿಯಲ್ಲಿಯೇ ಚಂದ್ರ ದರ್ಶನ ಮಾಡೋದರಲ್ಲಿ ಶ್ರದ್ಧೆಯಿಂದ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಪುರಾಣಗಳು ತಿಳಿಸ್ತಾ ಇದೆ ನಾಳೆ ನಾಳೆ ಅಂತ ಅಲಸ್ಯದಿಂದ ಮುಂದೂಡದೆ ಬಿದಿಗಿ ಚಂದ್ರನನ್ನು ನೋಡಬೇಕು ದರ್ಶನ ಮಾಡಬೇಕು ಅಂತ ಗಣೇಶ ಇಂತಹ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಇಂಥ ಗಣಪತಿಗೆ ಇಭೇಂದ್ರ ವರಾಹ ಪುರಾಣ ಇನ್ನೊಂದು ರೀತಿಯಾಗಿ ತಿಳಿಸ್ತಾ ಇದೆ ರುದ್ರ ಪಾರ್ವತಿಯ ಮುಖವನ್ನು ಮೇಲೆ ಆಕಾಶವನ್ನು ದಿಟ್ಟಿಸಿ ನೋಡಿ ಆಕಾಶ ದೇವತೆಗೆ ಗಜಮುಖ ಬರಲಿ ಅಂತ ಹೇಳ್ತಾ ಗಜಮುಖ ಶರೀರದಿಂದ ಜನ್ಮವನ್ನು ಕೊಟ್ಟ ಅಂತ ಇನ್ನು ಕೆಲವರು ಹೇಳ್ತಾರೆ ಪಾರ್ವತಿ ತನ್ನ ಮೈಯ ಮಣ್ಣಿನಿಂದ ಒಬ್ಬ ಬಾಲಕನನ್ನು ನಿರ್ಮಾಣ ಮಾಡಿ ಅವನನ್ನು ಬಾಗಿಲು ಹೇಳಿ ದ್ವಾರಪಾಲಕನನ್ನಾಗಿ ನಿಲ್ಲಿಸಿ ಸ್ನಾನಗೃಹಕ್ಕೆ ಸ್ನಾನ ಮಾಡಲಿಕ್ಕೆ ಹೋದಾಗ ಹೊರಗೆ ರುದ್ರದೇವರು ಬಂದಿರ್ತಾರೆ ರುದ್ರನಿಗೆ ಯಾರು ಅಂತ ಬಾಲಕ ಗೊತ್ತಾಗಲಿಲ್ಲ ಬಾಲಕನಿಗೆ ಯಾರು ರುದ್ರ ಅಂತ ಗೊತ್ತಿಲ್ಲ ತನ್ನ ಮನೆಯೊಳಗೆ ಹೋಗಲಿಕ್ಕೆ ಬಾಲಕ ತಡೆದ ಅಂಥೇಳಿ ಸಿಟ್ಟಿನಿಂದ ಅವನ ತಲೆಯನ್ನು ಕಡಿದುಬಿಟ್ಟ ರುದ್ರದೇವ ಸ್ನಾನ ಮಾಡಿ ಬಂದ ಪಾರ್ವತಿ ಮಗನ ಸಾವಿಗಾಗಿ ಅಳತಾಳೆ ರುದ್ರ ಒಂದು ಆನೆಯ ತಲೆಯನ್ನು ಸೇರಿಸಿ ಜೀವ ತುಂಬಿಸಿ ಮದಗ ಮಗನನ್ನು ಬದುಕಿಸಿಕೊಟ್ಟ ಇದೂ ಕೂಡ ಒಂದು ತಲೆ ಬೂಡ ಇಲ್ಲದೆ ಇರುವಂಥ ಕಾಲ್ಪನಿಕ ಕಥೆ ಅಷ್ಟೆ ಇನ್ನು ಲಿಂಗ ಪುರಾಣ ಪ್ರಕಾರ ತಕ್ಷಯಜ್ಞ ಕಾಲದಲ್ಲಿ ವೀರಭದ್ರ ವಿನಾಯಕನ ತಲೆ ಕೆಡಿಸಿದ ದೇವತೆಗಳ ಪ್ರಾರ್ಥನೆಯಂತೆ ರುದ್ರ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಒಂದು ಆನೆಯ ತಲೆಯನ್ನ ತಂದು ಸೇರಿಸ್ದ ಮತ್ಸ್ಯ ಪುರಾಣ ಇನ್ನೊಂದು ರೀತಿಯಾಗಿ ಹೇಳುತ್ತೆ ಪಾರ್ವತಿ ತನ್ನ ಮೈಯ ಅಂಗರಾಗದಿಂದ ಒಂದು ಸುಂದರವಾದ ಆನೆಯ ಬೊಂಬೆಯನ್ನು ಮಾಡ್ತಾಳೆ ನಂತರ ಗಂಗೆಯಲ್ಲಿ ಬಿಡ್ತಾಳೆ ಗಂಗೆ ಅದನ್ನು ಮಗು ಕಾದಾಗ ಪಾರ್ವತಿನೂ ಅದೇ ರೀತಿಯಾಗಿ ಮಗು ಅಂತ ಕರೀತಾಳೆ ಈ ಕಾರಣದಿಂದ ಜೀವಕಳೆಯನ್ನು ತಳೆದ ಮಗು ಗಣೇಶ ಮಾತುರ ಇಬ್ಬರು ತಾಯಂದಿರ ಕೂಸು ಅಂತ ಹೆಸರನ್ನು ಪಡ್ಕೊಂಡ ಬ್ರಹ್ಮವೈವರ್ತ ಪುರಾಣ ಪ್ರಕಾರ ಶನಿದೃಷ್ಟಿಯಿಂದ ಪಾರ್ವತಿಯ ಕುಮಾರನ ತಲೆ ಕತ್ತರಿಸಿ ಹೋಯಿತು ಭಗವಂತ ಸುದರ್ಶನ ಚಕ್ರದಿಂದ ಆನೆಯ ತಲೆಯನ್ನು ಕತ್ತರಿಸಿ ತಂದು ಮಗುವಿನ ಶರೀರಕ್ಕೆ ಜೋಡಿಸ್ದ ಆದರೆ ವಿನಾಯಕಸ್ತು ವಿಶ್ವಸ್ಥೆ ಧ್ಯಾನದ್ಯ ಗಜವಕ್ತಾಂ ತೈದಸಧ್ಯನಾ ಇಂದ್ರಇದ್ರತಾಂ ಚತುರ್ಥ್ಯಾನ್ ಅಚ್ಚರುತ್ರ ರುದ್ರ ಆಪ ಜನಾರ್ದನ ವಿಶ್ವ ತೈಜಸ ಪ್ರಾಜ್ಞಾ ತುರ್ಯ ಅಂತ ನಾಲ್ಕು ರೂಪಗಳಿಂದ ಪರಮಾತ್ಮ ದೇಹದಲ್ಲಿ ಇರ್ತಾನೆ ವಿಶ್ವ ಮತ್ತು ತೈಜಸ ಇಬ್ಬರೂ ಕೂಡ ಹತ್ತೊಂಬತ್ತು ಮುಖವನ್ನು ಉಳ್ಳವರು ನಡುವಿನಲ್ಲಿ ಗಜಮುಖ ಆ ಕಡೆ ಪಾರ್ಶ್ವಗಳಲ್ಲಿ ಒಂಬತ್ತು ಒಂಬತ್ತರಂತೆ ಹದಿನೆಂಟು ಮನುಷ್ಯ ಮುಖಗಳಿರುವಂತಹ ವಿಶೇಷ ರೂಪ ಈ ಗಣಪತಿ ಗಜಮುಖ ಧ್ಯಾನ ಮಾಡಿದ್ರಿಂದ ಥಮ್ ಯಥಾ ಉಪಾಸತಿ ತದೆಯವ ಭ ಅನ್ನುವಂತೆ ಗಜಮುಖನಾಗಿದ್ದಾನೆ ಇಂದ್ರನು ವಿಶ್ವ ತೈಜಸ ಪ್ರಜ್ಞಾತ ಮೂರು ರೂಪಗಳನ್ನು ಧ್ಯಾನ ಮಾಡಿದಾನೆ ರುದ್ರ ನಾಲ್ಕು ರೂಪಗಳ ಧ್ಯಾನ ಮಾಡಿದಾನೆ ಅಂತ ಮಂಡುಕ್ಯ ಉಪನಿಷತ್ ಭಾಷದಲ್ಲಿ ತಿಳಿಸೋದ್ರಿಂದ ಗಣೇಶ ಗಜಮುಖನಾಗಲಿಕ್ಕೆ ಮುಖ್ಯ ಕಾರಣ ಅವನು ಮಾಡಿರುವಂತಹ ವಿಶ್ವಂಬರ ನಾಮಕ ಪರಮಾತ್ಮನ ಉಪಾಸನೆ ಆನೆಯ ತಲೆಯನ್ನು ಜೋಡಿಸಿದ್ದು ನಿಮಿತ್ತ ಮಾತ್ರ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ರುದ್ರದೇವರ ಅನುಗ್ರಹದಿಂದಲೇ ಪಾರ್ವತಿ ಮೈಯ ಅಂಗರಾಗದಿಂದ ಗಣಪತಿಯನ್ನು ಮಾಡಿದ್ರಿಂದ ಬ್ರಹ್ಮಸೂತ್ರ ಉತ್ಪತ್ತಿ ಅಧಿಕರಣದಲ್ಲಿ ಪುರುಷರ ಸಹಾಯ ಇಲ್ಲದೆ ಕೇವಲ ಸ್ತ್ರೀಯಿಂದ ಪುತ್ರೋತ್ಪತ್ತಿ ಸಂಭವ ಇಲ್ಲ ಅಂತ ಹೇಳಿದ್ದರ ವಿರೋಧನೂ ಇಲ್ಲ ಮಣ್ಣಿನ ಗೊಂಬೆಗೆ ಜೀವಕಳೆ ಬರೋದು ಕೂಡ ಯೋಗಬಲದಿಂದ ದೇವತೆಗಳಿಗೆ ಸ್ವಾಭಾವಿಕವಾಗಿ ಯೋಗಬಲ ಇರುತ್ತೆ ಮನುಷ್ಯರಿಗೆ ಮಾತ್ರ ಇದು ಅಸಾಧ್ಯ ದೇವತೆಗಳಿಗೆ ಸಾಧ್ಯ ಅವರು ಯೋಗಬಲದ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಇನ್ನು ಆನೆ ತಲೆ ಜೋಡಣೆಯ ಕಥೆಗಳಿಗೆ ಕಲ್ಪಭೇದದಿಂದ ವೈರುಧ್ಯವನ್ನು ಪರಿಹಾರ ಮಾಡ್ಕೋಬೇಕು ಎಲ್ಲವನ್ನೂ ಕಾಲ್ಪನಿಕ ಅಂತ ತಳ್ಳಿ ಹಾಕೋದಲ್ಲ ದೇವತೆಗಳ ಪ್ರಾರ್ಥನೆಯಂತೆ ವಿಘ್ನೇಶನನ್ನು ಸೃಷ್ಟಿ ಮಾಡಲಿಕ್ಕೆ ಸಂಕಲ್ಪ ಮಾಡಿ ರುದ್ರದೇವರು ಮಹೇಶ ಸಂಭವ ಅಂದರೆ ಗಣಪತಿಗೆ ಪಿತನಾಗಿರ್ತಕ್ಕಂಥ ತನ್ನಲ್ಲಿದ್ದ ಆತನನ್ನು ಮಾತೆ ಪಾರ್ವತಿಯಲ್ಲಿಟ್ಟ ಬಳಿಕ ಪಾರ್ವತಿ ಮೈಮಣ್ಣಿನಿಂದ ಮಣ್ಣಿಂದ ಕಾಯ ಮಣ್ಣಿಂದ ದೇಹ ಅಂದರೆ ಪಾಂಚಭೌತಿಕವಾಗಿರ್ತಕ್ಕಂಥ ಶೋಣಿತದಿಂದ ಶಿಶುವಿಗೆ ಜನ್ಮವನ್ನು ಕೊಟ್ಟಳು ವರಾಹ ಪುರಾಣದಲ್ಲಿ ಅದೇ ರೀತಿಯಾಗಿ ಹೇಳಲ್ಪಟ್ಟಿದೆ ನಂತರ ವಿಶ್ವೋಪಾಸಕನಾಗಿರ್ತಕ್ಕಂಥ ತನ್ನ ಮಗನಿಗೆ ವಿಶ್ವನ ಗಜಮುಖವನ್ನೇ ಪ್ರಸಾದವಾಗಿ ಭಗವಂತ ಅನುಗ್ರಹಿಸಿದ್ದಾನೆ ಹೀಗೆ ರುದ್ರ ಮತ್ತು ಪರಮಾತ್ಮ ಇಬ್ಬರೂ ಕೂಡ ಅನುಗ್ರಹವನ್ನು ಮಾಡ್ತಾರೆ ರುದ್ರದೇವ ಹರಿಯು ಗುರುದ್ವಾರ ಅನುಗ್ರಹವನ್ನು ಮಾಡೋದು ಇಲ್ಲದೇ ಇದ್ದರೆ ರುದ್ರ ತಾನು ಕಡಿದ ತಲೆಯನ್ನೇ ತಿರುಗಿ ಜೋಡಿಸಬಾರ್ದಾಗಿತ್ತಾ ಜೋಡಿಸ್ಲಿಕ್ಕೆ ಬರತ್ತೆ ಅಂತಾದಮೇಲೆ ತಾನೇ ಕತ್ತರಿಸಿ ಹಾಕಿದ ತಲೆ ಅಲ್ಲೇ ಇತ್ತು ತಕ್ಷಣದಲ್ಲಿ ಜೋಡಿಸ್ಬೋದಾಗಿತ್ತು ಆನೆಯ ತಲೆಯನ್ನೇ ಅಕ್ಕ ಮತ್ತೆ ಕಡ್ಕೊಂಡು ಬಂದು ಜೋಡಿಸಿ ಇಷ್ಟೆಲ್ಲ ಮಾಡ್ತಾನೆ ಆದ್ದರಿಂದ ಆ ಪರಮಾತ್ಮನನ್ನೇ ಉಪಾಸನೆ ಮಾಡಿ ತಾನು ಗಜಮುಖನಾದ ಪರಮಾತ್ಮ ಪಾಪಕರ್ಮಗಳಿಂದ ಸೊರಗೋದೂ ಇಲ್ಲ ಪುಣ್ಯಕರ್ಮಗಳಿಂದ ಪರಮಾತ್ಮ ಬರೆಯೋನು ಅಲ್ಲ ಈ ರೀತಿಯಾಗಿ ಎಲ್ಲ ಸಕಲ ಶ್ರುತಿಗಳು ಕೂಡ ಪರಮಾತ್ಮನನ್ನು ನಕರ್ಮಣಾವರ್ಧತೆ ನೋಕನೀಯನಂತ ಸಾರ್ತಾ ಇದೆ ಆದ್ದರಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ನೋಕನೀಯನ ತುತಿಸುತಿಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದುಮಗೆ ಸಂತತ ಪರಮಕರುಣದಲ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಪರಮಾತ್ಮ ನೋಕನೀಯ ಅವನನ್ನು ಸ್ತೋತ್ರ ಮಾಡುವಂತಹ ನಕರ್ಮಣಾವರ್ಧತೆ ನೋಕನೀಯನಂತ ಸುತ್ತ್ಯರ್ಥವನ್ನು ತಿಳ್ಕೊಂಡು ಯಾರು ಉಪಾಸನೆಯನ್ನು ಮಾಡ್ತಾರೋ ಅಂತಹ ವಿವೇಕಿಗಳ ಸಹವಾಸ ಸುಖಗಳನ್ನು ಕರುಣಿಸುವುದೇಮಗೆ ಯಾಕೆ ಅಂದರೆ ಸಜ್ಜನರು ಯಾರೂಂದು ಗೊತ್ತಿಲ್ಲ ಅವರು ಯಾವ ರೀತಿಯಾಗಿ ಇರ್ತಾರೆ ಅವ್ರ ಲಕ್ಷಣ ಗೊತ್ತಿಲ್ಲ ಅವ್ರು ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ ಗೊತ್ತಿಲ್ಲ ಈ ರೀತಿ ಸರ್ವೋತ್ತಮನಾದ ಪರಮಾತ್ಮನ ಗುಣಚಿಂತನೆಯನ್ನು ಮಾಡೋದರಿಂದ ಸುಖ ಅಂದರೆ ಶಾಶ್ವತ ಸುಖ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಮೋಕ್ಷಪ್ರಾಪ್ತಿ ಅನ್ನೋದು ಗೊತ್ತಿಲ್ಲ ಆದ್ದರಿಂದ ನೀನು ಅಂತಹ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದನಗೆ ಸಂತತ ಪರಮಕರುಣದಲ್ಲಿ ನಿನ್ನ ಕಾರುಣ್ಯದಿಂದಲೇ ನಮಗೆ ಸಜ್ಜನ ಸಹವಾಸಾದಿಗಳು ಅವರಿಂದ ನಮಗೆ ತತ್ವಜ್ಞಾನ ಉಪದೇಶ ಎಲ್ಲವೂ ಕೂಡ ಪ್ರಾಪ್ತಿಯಾಗಬೇಕು ಅದನ್ನು ನೀನು ಅನುಗ್ರಹಿಸುವಂಥ ಗಣಪತಿಯನ್ನು ದಾಸರೆಯಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಸಾಧನೆಯಲ್ಲಿ ಬರುವಂತಹ ಎಲ್ಲ ವಿಘ್ನಗಳ ಪರಿಹಾರಕ್ಕಾಗಿ ನಿಶ್ಚಯ ಜ್ಞಾನ ಪ್ರಾಪ್ತಿಗಾಗಿ ಗಣಪತಿ ಗಣಪತಿ ಅಂತರ್ಗ ಅಂತರ್ಗತನಾದ ವಿಶ್ವಂಬರ ರೂಪಿ ಪರಮಾತ್ಮನ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿ ತೋರಿಸ್ತಾರೆ